ಶ್ರೀರಾಮನವಿ ನವಮಿ ಚೈತ್ರ ಮಾಸದಲ್ಲಿ ಯುಗಾದಿಯ ನಂತರ ಬರುವ ಅತಿ ಮುಖ್ಯವಾದ ಹಬ್ಬ ನವಮಿ. ಭಾರತ ದೇಶದಲ್ಲಿ ಆ ಸೇತು ಶೀತಾಚಲ ಪರ್ಯಂತ ಆರ್ಯ ಸಂಸ್ಕೃತಿಗೆ ಸೇರಿದ ಎಲ್ಲ ವರ್ಣ ಆಶ್ರಮಗಳ ಜನರು ಆತ್ಮೀಯತೆಯಿಂದ ಆಚರಿಸುವ ಅಗ್ಗಳಿಕೆಯ ಉತ್ಸವಗಳಲ್ಲಿ ಇದು ಸೇರಿದೆ ಸಂಸ್ಕೃತ ಮತ್ತು ದೇಶ ರಾಮಾಯಣವನ್ನು ಪಾರಾಯಣ ಮಾಡುವುದು ರಾಮಕಥೆಯನ್ನು ಶ್ರವಣ ಮಾಡುವುದು ನೃತ್ಯ ಗೀತ ವಾದ್ಯಗಳಲ್ಲಿ ಅದನ್ನು ತರುವುದು ಮನೆಗಳಲ್ಲೂ ಮಠಗಳಲ್ಲೂ ದೇವಾಲಯಗಳಲ್ಲೂ ನಾನಾ ಪೂಜೆ ಊಜ ಉಪಚಾರಗಳಿಂದ ರಾಮದೇವರನ್ನು ಆರಾಧಿಸುವುದು ರಾಮನ ಪ್ರೀತಿಗಾಗಿ ದಾನ ಮಾಡುವುದು ಅವನ ಧ್ಯಾನಕ್ಕೆ ಸಹಾಯವಾಗಿ ಉಪವಾಸ ಮಾಡುವುದು ಅಥವಾ ಪೂಜಾನಂತರ ಅವನ ಪ್ರಸನ್ನತೆಗಾಗಿ ಅವನ ಪ್ರಸಾದ ನೈವೇದ್ಯವನ್ನು ಸ್ವೀಕರಿಸುವುದು ಹೀಗೆ ನಾನಾ ರೀತಿಗಳಲ್ಲಿ ರಾಮನ ತನ್ಮತೆಯನ್ನು ಅಂದು ತಂದುಕೊಳ್ಳುವ ಸಂಪ್ರದಾಯವಿದೆ ಯುಗಾದಿಯ ದಿನವೇ ರಾಮನ ಪೂಜೆಯನ್ನು ಪ್ರಾರಂಭ ಮಾಡಿ ರಾಮನವಮಿಯಂದು ವಿಶೇಷ ಪೂಜೆಯನ್ನು ಸಮರ್ಪಿಸುವ ಪದ್ಧತಿಯೂ ಇದೆ ಆದುದರಿಂದ ಯುಗಾದಿ ಪರ್ವದ ವ್ಯಾಖ್ಯಾನದ ನಂತರ ಆ ಪರ್ವಕ್ಕೂ ಸಂಬಂಧಿಸಿ ಸಕ್ರಮವಾಗಿಯೂ ಜಿಜ್ಞಾಸೆಗೆ ವಿಷಯವಾಗುವ ರಾಮನವಮಿ ಪರ್ವದ ಪರಿಚಯವನ್ನು ಈಗ ಪ್ರಾರಂಭ ಮಾಡುತ್ತೇವೆ ಈ ಹಬ್ಬದಲ್ಲಿ ಪೂಜಿಸಲ್ಪಡುವ ಶ್ರೀರಾಮನು ದೇವನೋ ಮಾನವನೋ ಈ ಹಬ್ಬದ ವಿವೇಚನೆಗೆ ತೊಡಗುವಾಗ ಇದರಲ್ಲಿ ಆರಾಧಿಸಲ್ಪಡುವ ನಾಯಕನಾದ ಶ್ರೀರಾಮನು ದೇವನೋ ಅಥವಾ ಉದಾತ್ತ ಗುಣ ಮತ್ತು ಅದಕ್ಕೆ ಅನುಗುಣವಾದ ಕೃತಿಗಳಿಂದ ಮನುಷ್ಯರ ಮನಸ್ಸನ್ನು ಸೂರೆಗೊಂಡು ಅವರ ಸಂಸ್ಮರಣೆಗೆ ಅಂದು ವಿಶೇಷ ವಿಷಯವಾಗಿರುವ ಆದರ್ಶಮಾನವನು ಎಂಬ ಪ್ರಶ್ನೆಯು ಮೊದಲಿಗೆ ಉಂಟಾಗುವುದು ಸಹಜ ಏಕೆಂದರೆ ರಾಮನನ್ನು ಕೆಲವರು ಪರಾದೇವತ ಎಂದು ಭಾವಿಸಿ ಪೂಜಿಸುತ್ತಾರೆ ಅವನು ದೇವರ ದೇವ ತಮೀಶ್ವರಾಣ ಪರಮಂ ಮಹೇಶ್ವರಂ ತಮ್ ದೇವತಾನಾಂ ಪರಮಂಛ ದೈವತಂ ಶ್ವೇತಾಶ್ವತರ ಅವನನ್ನಲ್ಲದೆ ಬೇರೆ ಯಾವ ದೇವರನ್ನೂ ನಾನು ಅರಿಯನು ನಾಣ್ಯಂ ದೈವಂ ನೈವ ಜಾನೇ ನ ಜಾನೆ ರಾಮ ಎಂಬ ಹೆಸರಿಲ್ಲದ ಬೇರೆ ಯಾವ ದೇವತೆಯೂ ನನಗೆ ಬೇಡ ಓ ರಾಮ ಆರಾಮೇಯರಲಂ ದೈವತೈರ್ನಃ ಶ್ರೀಶಂಕರ ಭಗವತ್ಪಾದರ ರಾಮ ಭುಜಂಗ ಪ್ರಯಾತ ಸ್ತೋತ್ರ ನೀನು ಮಾನವನಂತೆ ಪರಮೇಶ್ವರನಲ್ಲವಂತೆ ಹಾಗಿದರೆ ನಾನು ನಿರೀಶ್ವರವಾದಿಯಾಗಿಯೇ ಆಗಿಬಿಡುವೆನು ಕ್ಷಮಿಸು ನನ್ನನ್ನು ಈಶ್ವರ ಸಾಕೇತ ಮಹಾಕಾವ್ಯ ಎಂದು ಮೊದಲಾಗಿ ಅವನನ್ನು ಆರಾಧಿಸುವ ವೀರಭಕ್ತರು ಅವರು ಆ ಶುದ್ಧ ಬ್ರಹ್ಮ ಪರಾತ್ಪರ ಅವತಾರವು ಶ್ರೀರಾಮ ಎಂದು ಭಕ್ತರು ಭಾವಿಸುತ್ತಾರೆ ರಾಮೇಶ್ವರ ಎನಿಸಿರುವ ಮಹಾದೇವನ ಭಕ್ತ ಶ್ರೇಷ್ಠ ದೇವಾಂಶ ಪುರುಷ ಅವನು ಎಂದು ಭಾವಿಸಿ ಅವನನ್ನು ಪೂಜಿಸುವವರು ಉಂಟು ಮತ್ತೆ ಕೆಲವರು ಅವನನ್ನು ನರಶ್ರೇಷ್ಠ ದುಷ್ಟ ನಿಗ್ರಾಹಕನು ಶಿಷ್ಟ ಸಂರಕ್ಷಕನು ಆಗಿದ್ದ ಮಹಾವೀರ ಮಹಾದೀರ ಗೌರಯ್ಯ ಆರ್ಯಧರ್ಮ ಪ್ರಭು ಮಹಾರಾಜಾದಿರಾಜ ನರನಾಗಿದ್ದರೂ ತನ್ನ ನಡತೆಯಿಂದ ನಾರಾಯಣನ ಪದವಿಗೆ ಏರಿದ ಮಹಾತ್ಮ ಜೀವನದ ಪರೀಕ್ಷೆಗಳು ಪ್ರಲೋಭನೆಗಳು ಮತ್ತು ದೌರ್ಬಲ್ಯಗಳು ಇವುಗಳ ಮೂಲಕ ವ್ಯಕ್ತಿತ್ವದ ವಿಕಾಸವನ್ನು ಪಡೆದು ಒಳ್ಳೆಯ ಆದರ್ಶವನ್ನು ಅಪೇಕ್ಷಿಸುವ ಎಲ್ಲ ಮಾನವರ ಹೃದಯ ಸಾಮ್ರಾಜ್ಯದಲ್ಲಿ ಪ್ರತಿಷ್ಠನಾಗಿರುವ ನರೋತ್ತಮ ದಲ್ಯೂಷನ್ ದಟ್ ಈಸ್ ಡಿಸ್ಕ್ರೆಬಲ್ ಆಫ್ ರಾಮಾಸ್ ಪರ್ಸ್ನಾಲಿಟಿ ಈಸ್ ಇನ್ ಹಿಸ್ Particular milieu, true trails, temptations and weakness is to be contrasted with the notion of his incarnation as a perfected being. Lectures on the Ramayana VV, VSS Shastri My name is Gauravisuttari. I am the one who is the one who is the one who is the one who is the one who is the one. ಕಾವ್ಯದ ಮಹಾನಾಯಕ ಎನ್ನುವರು ಉಂಟು ದೇವರೆಂದು ಕರೆದರು ದೇವತ್ವಕ್ಕೆ ಏರಿದ ಮಾನವ ಎಂದು ಕರೆದರು ಹೇಗೋ ಅವನು ಮಹಾಪುರುಷ ಮಹಾಪುರುಷ ನರಶ್ರೇಷ್ಠ ಅಥವಾ ಪರಮಪುರುಷ ಪರಮಾತ್ಮ ಅವನನ್ನು ಅಧರ್ಮಿಷ್ಟ ನಿರಂಕುಶ ರಾಜ ಎಂದು ಮೊದಲಾಗಿ ಕರೆಯುವವರು ತೀರಾ ಸ್ಥೂಲ ದೃಷ್ಟಿಯ ಪಾಮರರಾದುದರಿಂದ ಅವರ ಮತವನ್ನು ಮೇಲೆ ಉಲ್ಲೇಖಿಸಿಲ್ಲ ದೇವರು ಮನುಷ್ಯನಾಗಿ ನಡೆದನೆಂದರು ಮನುಷ್ಯನು ನಡತೆಯಿಂದ ದೇವನಾದನೆಂದರು ನಡೆದ ಆ ದಿವ್ಯ ಪುರುಷನಿಗೆ ಒಂದೇ ಮರ್ಯಾದೆಯನ್ನು ತೋರಿಸಿದಂತೆಯೇ ಹೀಗಿರುವಾಗ ಅವನು ಅವತಾರಿಯಾದ ಪರಮಾತ್ಮನೋ ಅಥವಾ ದೇವನ ಪದಕ್ಕೆ ಏರಿದ ಮಾನವನೋ ಎಂಬುದನ್ನು ಏಕೆ ವಿಚಾರ ಮಾಡಬೇಕು ಎಂದರೆ ಮೇಲುನೋಟಕ್ಕೆ ನೋಡಿದಾಗ ಎರಡೂ ಒಂದೇ ಆದರೂ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಎರಡಕ್ಕೂ ವ್ಯತ್ಯಾಸವಿರುವುದು ತಿಳಿದುಬರುತ್ತದೆ ಅವನು ದೇವನೇ ಆಗಿದ್ದರೆ ಧ್ಯಾನಕ್ಕೆ ಶುಭಾಶ್ರಯನಾಗಿ ಉಪಾಸಕರಿಗೆ ಮೋಕ್ಷಗಳನ್ನು ಅನುಗ್ರಹಿಸುವ ಶಕ್ತಿಯುಳ್ಳವನಾಗುತ್ತಾನೆ ಅವನ ದಿವ್ಯಮಂಗಳ ವಿಗ್ರಹವು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾದುದೆಂದು ಸಿದ್ಧಾಂತವಾಗುತ್ತದೆ ಅವತಾರಕ್ಕೆ ಮೊದಲು ಅವತಾರ ಕಾಲದಲ್ಲೂ ಮತ್ತು ಅವತಾರದ ಅನಂತರ ಕಾಲದಲ್ಲೂ ಅದು ಒಂದೇ ಆಗಿರುತ್ತದೆ ಅದಕ್ಕೆ ಸತ್ತೆಯು ಯಾವಾಗಲೂ ಇರುತ್ತದೆ ಅವನೂ ಒಬ್ಬ ಜೀವಿಯಾಗಿದ್ದು ಅನಂತರ ತಪೋಯೋಗ ಸಮಾಧಿಗಳಿಂದ ಸಿದ್ಧಿಯನ್ನು ಪಡೆದು ಯೋಗಿ ಪುಂಗವನಾಗಿದ್ದರೆ ಅವನು ಅವನ ರೂಪಕ್ಕೆ ಮೇಲೆ ಹೇಳಿದ ನಿತ್ಯತ್ವವು ನಿರ್ವಿಕಾರತ್ವವು ಶುಭಾಲಂಬನವಾಗುವ ಯೋಗ್ಯತೆಯು ಅನುಗ್ರಹ ಮಾಡುವ ಶಕ್ತಿಯು ಅಷ್ಟೇ ಮಟ್ಟದಲ್ಲಿ ಇರುವುದಿಲ್ಲ ಇದಲ್ಲದೆ ಅವನು ಇತಿಹಾಸದಲ್ಲಿ ನಡೆದ ಅಥವಾ ಕಾವ್ಯ ಪ್ರಪಂಚದಲ್ಲಿ ನಡೆಯುವ ಜೀವನ ವೃತ್ತವುಳ್ಳ ಧರ್ಮಿಷ್ಠನಾದ ರಾಜನಷ್ಟೇ ಆಗಿದ್ದರೆ ಅವನ ಆದರ್ಶದ ಸ್ಮರಣೆ ಅನುಕರಣೆಗಳಿಂದ ಜನರು ಧಾರ್ಮಿಕರಾಗುತ್ತಾರೆ ಇದು ಅಪೇಕ್ಷಣೀಯವೇ ಆದರೂ ಇದರ ಮಹಿಮೆಯು ಹಿಂದೆ ಹೇಳಿದ ಎರಡು ಪಕ್ಷಗಳ ಪಕ್ಷಗಳು ಇರುವ ಮಟ್ಟಗಳಿಗೆ ಏರುವುದಿಲ್ಲ ಹಬ್ಬವು ನಮ್ಮ ಮೇಲೆ ಬೀರುವ ಪ್ರಭಾವದ ದೃಷ್ಟಿಯಿಂದಲೂ ಈ ಪಕ್ಷಗಳ ವ್ಯತ್ಯಾಸವು ನಮಗೆ ಇಲ್ಲಿ ಮುಖ್ಯವಾಗಿ ಗಮನೀಯವಾಗಿದೆ ಅದು ಮಾನುಷ ಮಹಾ ನಾಯಕನ ಜನ್ಮದಿನವಾಗಿದ್ದರೆ ಅವನನ್ನು ನಾಯಕನೆಂದು ನಂಬಿ ಅವನನ್ನು ಅನುಸರಿಸುವ ಜನರಿಗೆ ಮಾತ್ರ ಧಾರ್ಮಿಕ ಅಥವಾ ಆಧ್ಯಾತ್ಮಿಕವಾದ ಸ್ಫೂರ್ತಿಯನ್ನು ಕೊಡುವ ಸುದಿನವಾಗುತ್ತದೆ ಅದು ಜಗನ್ನಾಯಕನ ಅವತಾರ ದಿನವೇ ಆಗಿದ್ದರೆ ಎಲ್ಲ ಭೂತಕೋಟಿಗಳ ಮೇಲೂ ಪ್ರಭಾವವನ್ನು ಬೀರುವ ಸಾರ್ವಭೌಮವಾದ ಪರ್ವ ದಿನ ಅದಾಗುತ್ತದೆ ಶ್ರೀರಾಮದೇವರ ಅವತಾರವಲ್ಲ ಎಂಬ ಅಭಿಪ್ರಾಯವುಳ್ಳವರು ತಮ್ಮ ವಾದವನ್ನು ಸಮರ್ಥಿಸಲು ಹೇಳುವ ಕಾರಣಗಳನ್ನು ಹೀಗೆ ಸಂಗ್ರಹಿಸಬಹುದು ಭಗವಂತನಿಗೆ ಅವತಾರವೆಂಬುದೇ ಇಲ್ಲ ಅವನು ಅವತಾರ ಮಾಡುತ್ತಾನೆಂದು ಭಾವಿಸುವುದು ಯುಕ್ತಿಗೆ ವಿರುದ್ಧ ಶಾಸ್ತ್ರಗಳಿಗೂ ವಿರುದ್ಧ ಏಕೆಂದರೆ ಅವತಾರ ಇಳಿಯುವುದು ಎಂದರ್ಥ ತನ್ನ ಪರಮ ಪದದಿಂದ ಭೂಮಿಯೇ ಮುಂತಾದ ಸ್ಥಾನಗಳಿಗೆ ಭಗವಂತನು ಇಳಿಯುತ್ತಾನೆ ಅದೇ ಅವತಾರ ಎಂದರೆ ಅದು ತಪ್ಪು ತಿಳುವಳಿಕೆ ಭಗವಂತನು ಸರ್ವವ್ಯಾಪಕ ಎಲ್ಲೆಲ್ಲಿಯೂ ಇರುವವನು ಅವನು ಇಲ್ಲದ ಜಾಗವೇ ಇಲ್ಲ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ಮುಂಡಕ ಮಹಾಂತಂ ವಿಭುಮಾತ್ಮನ ಮತ್ವಾಧೀರೋ ನ ಶೋಚತಿ ವ್ಯಾಪಕೋಲಿಂಗೇ ಸರ್ವ್ಯಾಪಿನತ್ಮನ ಶ್ವೇತಾಶ್ವ ಅಂತರ್ಬಹಿಶ್ಚ ತತ್ಸವ ವ್ಯಾಪ್ಯ ನಾರಾಯಣ ಸ್ಥಿತಿ ನಾರಾಯಣೋಪನಿಷದ್ ವ್ಯಾಪ್ಯ ಸರ್ವಾನ್ ಲೋಕಾನ್ ಸ್ಥಿತ ಸರ್ವತ್ರ ಕೇಶವ ಹರಿವಂಶ ಹೀಗಿರುವಾಗ ಅವನು ಎಲ್ಲಿ ಇಲ್ಲಿಂದ ಇಳಿರ್ತಾನೆ ಹಾಗೆ ಅವನು ಇಳಿದಾಗ ಅವನು ಹಿಂದೆ ಇದ್ದ ಜಾಗವು ಬರಿದಾಗುತ್ತದೆಯೇ ಅವನು ಇಳಿಯುವುದಾದರೂ ಎಲ್ಲಿಗೆ ಇದೆಲ್ಲವೂ ಅಸಂಭವ ಇಳಿಯುವುದು ಎಂದರೆ ಗರ್ಭವನ್ನು ಪ್ರವೇಶಿಸುವುದು ಎಂದು ಹೇಳಿದರು ಅದು ಅಸಂಭವ ಉದಾಹರಣೆಗೆ ಆಕಾಶವು ಮಹಾವ್ಯಾಪಕವಾದುದು ಅದು ಗರ್ಭದ ಪ್ರವೇಶ ಮಾಡಿತು ಅದನ್ನು ಒಂದು ಮುಷ್ಟಿಯಲ್ಲಿ ಇಳಿಯಲಾಯಿತು ಎಂದು ಹೇಳುವುದು ಹೇಗೆ ಸರಿಯಾಗುತ್ತದೆ ಅದು ಒಳಕ್ಕೂ ಹೋಗಲಾರದು ಹೊರಕ್ಕೂ ಬರಲಾರದು ಹಾಗೆಯೇ ಅನಂತನು ಸರ್ವವ್ಯಾಪಕನೂ ಆಗಿದ್ದಾನೆ ಭಗವಂತ ಅವನು ಬರುವುದಾದರೂ ಹೋಗುವುದಾದರೂ ಎಂದಿಗೂ ಸಾಧ್ಯವಿಲ್ಲ ತಾನಿಲ್ಲದಿರುವ ಕಡೆಗೆ ಬರುವುದು ಹೋಗುವುದು ಸಾಧ್ಯ ಅವನು ಎಲ್ಲಿಂದಲೋ ಗರ್ಭದೊಳಕ್ಕೆ ಬಂದನೆಂದರೆ ಮೊದಲು ಅವನು ಗರ್ಭದಲ್ಲಿ ಇರಲಿಲ್ಲವೇ ಅಲ್ಲಿಂದ ಹೊರಕ್ಕೆ ಬಂದನೆಂದರೆ ಹೊರಗಡೆ ಅವನು ಮೊದಲು ಇರಲಿಲ್ಲವೆ ಸತ್ಯಾರ್ಥ ಪ್ರಕಾಶ ಆದ್ದರಿಂದ ಅವನಿಗೆ ಆಗಮನ ನಿರ್ಗಮನ ಯಾವುದೂ ಇಲ್ಲ ಅವುಗಳನ್ನು ಹೇಳುವ ಅವತಾರವಾದವು ಆಧಾರವಿಲ್ಲದ ಕಟ್ಟಡದಂತೆ ಮುರಿದು ಬೀಳುತ್ತದೆ ಅವತಾರ ಎಂದರೆ ಮನುಷ್ಯ ಮೃಗ ಮುಂತಾದ ಜನ್ಮಗಳನ್ನು ಭಗವಂತನು ತಾಳುವುದು ಎಂದು ಹೇಳುವುದಕ್ಕೆ ಸತ್ಯಕ್ಕೆ ಅಪಚಾರ ಏಕೆಂದರೆ ಜನಿಸುವುದು ಎಂಬುದು ಒಂದು ವಿಕಾರ ಹಾಗೆ ಜನಿಸಿದವನು ಮರಣವನ್ನು ಹೊಂದಬೇಕು ಅದು ವಿಕಾರವೇ ಭಗವಂತನಾದರೋ ಯಾವ ವಿಕಾರವೂ ಇಲ್ಲದವನು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸತ್ಯಂ ನಿರ್ವಿಕಾರಂ ಅವಿಕಾರಿಯೋಯಮೋಚ್ಯತೆ ಗೀತ ಎರಡನೇ ಅಧ್ಯಾಯ ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತಃ ಶುದ್ಧೋ ದೇವ ಏಕೋ ನಾರಾಯಣ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ವಿಷ್ಣು ಸಹಸ್ರನಾಮ ಅವನಿಗೆ ಹುಟ್ಟು ಇಲ್ಲವೆಂದು ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ಅಜ ಏಕಪಾತ್ ಸರ್ವ ಸಪ್ ಪರ್ಯಕಾಚು ಕ್ರಮಕಾಯವ್ರಣಂ ಆದುದರಿಂದ ಅವನು ಯಾವುದೇ ಕಾರಣಕ್ಕಾದರೂ ಜನ್ಮವನ್ನು ತಾಳುತ್ತಾನೆ ಎಂದು ಭಾವಿಸುವುದು ಭಗವದ ಪಚಾರವಾಗುತ್ತದೆ ಅದೂ ಅಲ್ಲದೆ ಅವನು ಅವತಾರ ಮಾಡುವ ಉದ್ದೇಶವಾದರೂ ಏನು ಹಿರಣ್ಯ ಹಿರಣ್ಯಾಕ್ಷ ರಾವಣ ಮುಂತಾದ ಅಜಯ್ಯರಾದ ದುಷ್ಟ ದೈತ್ಯರನ್ನು ನಿರ್ ಎಂದರೆ ಭಗವಂತನು ಸರ್ವಶಕ್ತನಲ್ಲವೇ ಸರ್ವಜ್ಞನಲ್ಲವೇ ಸರ್ವಾಂತರಯಾಮಿಯಲ್ಲವೇ ಪರಸ್ಯ ಶಕ್ತಿರ್ವಿಧ್ಯ ಶೂಯತೆ ಸ್ವಾಭಾವಿಕಿ ಜ್ಞಾನಬಲಕ್ರಿಯಾಚ್ಞ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪ ಅಖಿಲ ಶಕ್ತಿಧರನಾದ ಆ ಭಗವಂತನ ಮುಂದೆ ರಾವಣ ಮುಂತಾದವರು ಹುಳುಗಳಂತೆ ಅವು ಅವರನ್ನು ಸಂಹರಿಸಬೇಕಾದರೆ ಅವನು ದೇಹವನ್ನು ಹೊತ್ತೇ ಬರಬೇಕೆ ಹಾಗೆಯೇ ಅವರನ್ನು ಧ್ವಂಸ ಮಾಡಲಾರನೆ ಅವನು ಅವರೊಳಗೆ ಅಂತರ್ಯಾಮಿಯಾಗಿರುವ ಅವನು ಒಳಗಿನಿಂದಲೇ ಅವರ ದೇಹದ ಮರ್ಮಸ್ಥಾನಗಳನ್ನು ಕತ್ತರಿಸಿ ಹಾಕಿದರೆ ಅವರು ಸಾಯುವುದಿಲ್ಲವೇ ದೇಹವನ್ನು ಧರಿಸದೆಯೇ ಸೃಷ್ಟಿಸ್ಥಿತಿ ಸಂಹಾರಗಳೆಂಬ ಅದ್ಭುತ ಕಾರ್ಯಗಳನ್ನು ಮಾಡುತ್ತಿರುವ ಆ ಮಹಾಶಕ್ತಿಗೆ ಈ ಕ್ಷುದ್ರ ಜೀವಿಗಳನ್ನು ಸಂಹರಿಸುವುದು ಕಷ್ಟದ ಕೆಲಸವೇ ಅದಕ್ಕಾಗಿ ಅವನು ಹುಟ್ಟಿದ ಸಂಕೋಲೆಯನ್ನು ಸ್ವೀಕರಿಸಬೇಕೆ ವಿಶ್ವದ ಮಹಾವ್ಯಾಪಾರವೆಲ್ಲವನ್ನೂ ಬಿಟ್ಟು ಈ ಸಣ್ಣ ಕೆ ಕೆಲಸಕ್ಕೆ ಅವನು ಇಳಿಯಬೇಕೆ ಭಗವಂತನು ದುಷ್ಟ ದೈತ್ಯರಲ್ಲೂ ಅಂತರ್ಯಾಮಿಯಾಗಿರುತ್ತಾನೆ ಏಷತ್ತ ಆತ್ಮ ಅಂತರ್ಯಾಮ್ಯ ಮೃತಂ ಅವರಿಗೆ ಸದ್ಬುದ್ಧಿಯನ್ನು ಒಳಗಿನಿಂದಲೇ ದಯಪಾಲಿಸಿ ಅವರ ಅಸುರ ಭಾವವನ್ನು ತೊಲಗು ಭಾವವು ಮಾಡಬಲ್ಲ ಬಹುದಲ್ಲವೇ ಭಕ್ತ ಜನರನ್ನು ಉದ್ಧರಿಸುವುದಕ್ಕಾಗಿ ಅವನು ಅವತಾರ ಮಾಡಬೇಕು ಎಂದರೆ ಮೇಲೆ ಹೇಳಿದಂತೆ ಅವನು ಜನ್ಮವನ್ನೆತ್ತದೆಯೇ ಆ ಕೆಲಸವನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾನಲ್ಲವೇ ಆದುದರಿಂದ ಅವನ ಅವತಾರಕ್ಕೆ ಪ್ರಯೋಜನವೇ ಯಾವುದೂ ಇಲ್ಲ ದ ಡಿವಿನಿಟಿ ವುಡ್ ಎಕ್ಸಸೈಸ್ ಇಟ್ಸ್ ಇಂಪಾರ್ಟೆನ್ಸ್ ವಿತ್ ಎಂಪ್ಲಾಯಿಂಗ್ ಹ್ಯೂಮನ್ ಏಜೆನ್ಸಿ ಫಾರ್ ಇಟ್ಸ್ ಅಂಡ್ಸ್ ಆ್ಯಂಡ್ ಇನ್ಕಾರ್ನೇಷನ್ಸ್ ವಿಲ್ ಬಿ ಅನ್ನೆಸ್ಸರಿ ಅವನ ಅವತಾರವಾದವು ಅಂತೆಯೇ ನಿಷ್ಪ್ರಯೋಜನ ಅದೂ ಅಲ್ಲದೆ ಶ್ರೀರಾಮ ವೃತ್ತಾಂತವನ್ನು ನಮಗೆ ತಿಳಿಸಲು ಪರಮ ಪ್ರಮಾಣವು ವಾಲ್ಮೀಕಿ ರಾಮಾಯಣ ಅದರಲ್ಲೇ ಶ್ರೀರಾಮನು ಎಷ್ಟೇ ಶ್ರೇಷ್ಠನಾಗಿದ್ದರೂ ಅವನು ಒಬ್ಬ ಮನುಷ್ಯ ನರವ್ಯಾಗ್ರ ನರಶಾರ್ಧೂಲ ಎಂದು ಸ್ಪಷ್ಟವಾಗಿಯೇ ಹೇಳಿದೆ ಉದಾಹರಣೆಗೆ ಗ್ರಂಥದ ಮೊದಲನೆಯ ಸರ್ಗದಲ್ಲಿಯೇ ವಾಲ್ಮೀಕಿಯು ಈಗ ಈ ಲೋಕದಲ್ಲಿ ಇಂತಹ ಕಲ್ಯಾಣ ಗುಣಗಳುಳ್ಳವನು ಯಾವನು ಇದ್ದಾನೆ ಎಂದು ನಾರದರನ್ನು ಪ್ರಶ್ನೆ ಮಾಡಿದಾಗ ನಾರದರು ಎಲೈಮುನಿಯೇ ನೀನು ಹೇಳಿದ ಗುಣಗಳು ಬಹಳ ಅವು ದುರ್ಬಲವೂ ಆಗಿವೆ ಆದರೆ ಅವುಗಳಿಂದ ಕೂಡಿದ ನರನು ಯಾರೆಂಬುದನ್ನು ತಿಳಿದು ಹೇಳುತ್ತೇನೆ ಕೇಳಿ ಅವನು ಇಕ್ಷ್ವಾಕು ವಂಶದಲ್ಲಿ ಧನಿಸಿ ರಾಮ ಎಂದು ಪ್ರಸಿದ್ಧನಾದವನು ಎಂದು ಉತ್ತರ ಕೊಡುತ್ತಾನೆ ಮುನೇವಕ್ಷ್ಯಾಮ್ಯಹಂ ಬುದ್ಧ್ವಾ ತೈರ್ಯುಕ್ತೂಯತಾಂ ನರಹ ತಾನೊಬ್ಬ ಮನುಷ್ಯ ದಶರಥನ ಮಗ ಆತ್ಮಾನಂ ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ ಯುದ್ಧಕಾಂಡ ಎಂದು ಸ್ವಯಂ ರಾಮನೇ ದೇವತೆಗಳ ಮುಂದೆ ಹೇಳಿಕೊಳ್ಳುತ್ತಾನೆ ಅವನು ಮನುಷ್ಯ ಎಂಬುದಕ್ಕೆ ಇದಕ್ಕಿಂತಲೂ ಬೇರೆ ಯಾವ ಪ್ರಮಾಣವೂ ಅವನು ಇತರ ಮನುಷ್ಯರಂತೆ ಇಷ್ಟ ಜನರ ಸಹವಾಸದಲ್ಲಿ ಸಂತೋಷವನ್ನು ಅನುಭವಿಸುತ್ತಾನೆ ಪ್ರಿಯಜನರ ಅಗಲಿಕೆ ಉಂಟಾದಾಗ ಮಿತಿಮೀರಿದ ದುಃಖವನ್ನು ತೋಡಿಕೊಳ್ಳುತ್ತಾನೆ ಇವೆಲ್ಲ ಮಾನುಷ ಸಹಜವಾದ ಗುಣಗಳ ಕೃತಿಗಳೇ ಆಗಿವೆ ಇವೆಲ್ಲವೂ ಕೇವಲ ನಾಟಕ ಎಂದರೆ ಆ ವರ್ಣನೆಯೆಲ್ಲವೂ ಕೃತಕವಾಗುತ್ತದೆ ರಾಮಾಯಣವು ರಸವಿಲ್ಲದ ಕಾವ್ಯವಾಗುತ್ತದೆ ಅಷ್ಟೇ ಅಲ್ಲದೆ ಮನುಷ್ಯ ಆದೇಶ ಸಂದೇಶ ನಿರ್ದೇಶಗಳನ್ನು ನೀಡುವ ಕಾವ್ಯ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ ಅವನನ್ನು ಮನುಷ್ಯನೆಂದು ಭಾವಿಸಿದರೆ ಅದರಿಂದ ಅವನ ಚಾರಿತ್ರ್ಯಕ್ಕೂ ಒಂದು ಕಳೆ ಬರುತ್ತದೆ ಅವನ ನಡೆನುಡಿಗಳನ್ನು ತೀವ್ರ ದೃಷ್ಟಿಯಿಂದ ವಿಮರ್ಶೆ ಮಾಡಿ ಇದು ಕುಂದು ಇದು ಕೊರತೆ ಎಂದು ಹೇಳುವ ಜನರಿದ್ದಾರೆ ಅವನನ್ನು ದೇವರೆಂದು ಸ್ವೀಕರಿಸಿ ಅವನ ನಡೆಯೆಲ್ಲ ದೈವದ ಅವತಾರಕ್ಕೆ ಅನುಗುಣವಾಗಿದೆ ಎಂದು ಹೇಳುವವರು ಆ ಕುಂದುಕೊರತೆಗಳನ್ನೆಲ್ಲ ಒಳ್ಳೆಯವೆಂದು ಸಮರ್ಥಿಸಲು ಪ್ರಯತ್ನ ಮಾಡಿ ಆ ದಿವ್ಯ ಚೇತನದ ನೋವು ನಗೆಯನ್ನೆಲ್ಲ ಮನುಷ್ಯರಿಗೆ ಅಳವಡಿಸಿದ ಸೋಗು ಎಂಬಂತೆ ಹೊರಡುತ್ತಾರೆ ಆದರೆ ಅವನನ್ನು ಕೇವಲ ಕಾವ್ಯದ ನಾಯಕನೆಂದೇ ಭಾವಿಸುವುದು ವಾಡಿಕೆಯಾದರೆ ಅವನು ಎಷ್ಟು ಹಿರಿಯ ಚೇತನ ಎಂಬುದನ್ನು ನಾವು ಮನಗಂಡೆವು ಅವನ ಚರಿತ್ರೆಯಲ್ಲಿ ಒಂದೆರಡು ಕಡೆ ಕುಂದುಕೊಂಡು ಬಂದರೆ ಅವನ ನೂರು ಗುಣಗಳನ್ನು ನೆನೆದು ಒಂದು ತಪ್ಪನ್ನು ದೊಡ್ಡದು ಮಾಡಬಾರದೆಂದು ಹಿಂದೆಗೆದೆವು ಆದಿಕವಿ ವಾಲ್ಮೀಕಿ ಎಂಬ ವಿದ್ವಾಂಸರ ಸಹೃದಯ ವಿಮರ್ಶೆಯನ್ನು ಇಲ್ಲಿ ಸ್ಮರಿಸಬಹುದು ಅವನು ದೇವರು ಸಾಕ್ಷಾನ್ ಮಹಾವಿಷ್ಣುವಿನ ಅವತಾರ ವಿಷ್ಣಂ ಮಹಾಭಾಗಂ ಜಗ್ನೇ ವಿಷ್ಣು ಸನಾತನಹ ಎಂಬುದಾಗಿ ರಾಮಾಯಣದಲ್ಲಿ ಅನೇಕ ಕಡೆಗಳಲ್ಲಿ ಸ್ಪಷ್ಟವಾಗಿ ಘೋಷಣೆ ಮಾಡಿದೆಯಲ್ಲ ಎಂದರೆ ಆ ಹೇಳಿಕೆಗಳೆಲ್ಲ ಗ್ರಂಥದ ಪ್ರಾರಂಭದಲ್ಲೋ ಕೊನೆಯಲ್ಲೋ ಕಂಡುಬರುತ್ತವೆ ಅವು ಕಾಲಾನಂತರದಲ್ಲಿ ಸೇರಿಸಲ್ಪಟ್ಟ ಪ್ರಕ್ಷಿಪ್ತ ಭಾಗಗಳು ಆದ್ದರಿಂದ ಗ್ರಂಥ ರಚನೆಯ ಕಾಲದಲ್ಲಿ ಶ್ರೀರಾಮನು ಮನುಷ್ಯ ಶ್ರೇಷ್ಠನೆಂದೇ ಪರಿಗಣಿಸಲ್ಪಟ್ಟಿದ್ದನು ಬಹಳ ಕಾಲ ಅವನು ವಿಷ್ಣುವೆಂದು ಭಾವಿಸಲ್ಪಟ್ಟು ಆ ಪೂಜೆಗೆ ವಿಷಯವಾದನು ಶ್ರೀರಾಮ ಮನುಷ್ಯನೆಂದು ವಾದಿಸುವವರು ಆತನು ದೇವರು ಎಂಬ ನಂಬಿಕೆಗೆ ತುಂಬಾ ಪ್ರಾಚೀನವಾದ ಪರಂಪರೆಯು ಇಲ್ಲವೆಂದು ಪ್ರತಿಪಾದಿಸುತ್ತಾರೆ ವಾಲ್ಮೀಕಿ ರಾಮಾಯಣದ ಪ್ರಾಮಾಣಿಕ ಭಾಗಗಳಲ್ಲಿ ಅವನು ಆದರ್ಶಮಾನವನೆಂದೇ ಭಾವಿಸಲ್ಪಟ್ಟಿದ್ದಾನೆ ಬೌದ್ಧರ ಜಾತಕ ಗ್ರಂಥಗಳು ಜೈನ ರಾಮಾಯಣಗಳು ಅವನನ್ನು ನರಶ್ರೇಷ್ಠನನ್ನಾಗಿಯೇ ಚಿತ್ರಿಸುತ್ತವೆ ಇತ್ತೀಚಿನ ಗ್ರಂಥವಾದ ಅಮರಕೋಶದಲ್ಲಿ ಕೃಷ್ಣ ಎಂಬ ಪದವನ್ನು ಕೃಷ್ಣನ ಅವತಾರ ನಾಮಧೇಯಗಳನ್ನು ವಿಷ್ಣುವಿನ ಪರ್ಯಾಯ ಪದಗಳನ್ನಾಗಿ ಹೇಳಿದೆ ಆದರೆ ಶ್ರೀರಾಮನ ಅಥವಾ ರಾಮ ಅವತಾರದ ಹೆಸರುಗಳನ್ನು ಹಾಗೆ ಪರಿಗಣಿಸಿಲ್ಲ ಆದುದರಿಂದ ಶ್ರೀಕೃಷ್ಣನನ್ನು ನಾರಾಯಣನ ಅವತಾರವೆಂದು ಸ್ವೀಕರಿಸಿದ ಕಾಲಕ್ಕಿಂತಲೂ ಈಚಿನದು ಶ್ರೀರಾಮನ ಅವತಾರತ್ವ ಕಲ್ಪನೆ ಎಂದು ಸಕಾರಣವಾಗಿ ಅವರು ತಮ್ಮ ಅಭಿಪ್ರಾಯವನ್ನು ಮುಂದಿಡುತ್ತಾರೆ ಇದಲ್ಲದೆ ಶ್ರೀರಾಮನನ್ನು ಕಾವ್ಯದ ನಾಯಕನನ್ನಾಗಿ ಭಾವಿಸದೆ ದೇವನನ್ನಾಗಿ ಭಾವಿಸಿ ಪೂಜಿಸತೊಡಗಿದ್ದರಿಂದ ರಾಮಾಯಣದ ಕವಿಗೂ ಕಾವ್ಯ ಮೌಲ್ಯಕ್ಕೂ ಕೊರತೆಯುಂಟಾಗಿದೆ ಎಂದು ಅವರ ವಿಮರ್ಶೆಯು ಹೇಳುತ್ತದೆ ಅವನನ್ನು ದೇವರೆಂದು ಆರಾಧಿಸಲು ಪ್ರಾರಂಭಿಸಿದ್ದರಿಂದ ರಾಮಾಯಣವು ಪ್ರಧಾನವಾಗಿ ಒಂದು ಮತಗ್ರಂಥವಾಗಿ ಬಿಟ್ಟಿತು ಹಾಗೆ ಹಾಗಿದ್ದರ ಪರಿಣಾಮವೇನು ಎಂದರೆ ಲೋಕದಲ್ಲಿ ನಾಗರಿಕ ಜನಾಂಗವು ಇರುವ ಎಲ್ಲ ಜಾಗಗಳಲ್ಲೂ ಪ್ರಚಾರದಲ್ಲಿರಬೇಕಾದ ಒಂದು ಮಹಾಕಾವ್ಯವು ಯಾವುದೋ ಒಂದು ದೇಶಕ್ಕೆ ಸೀಮಿತವಾಯಿತು ಅದರಲ್ಲಿಯೂ ದೇಶದ ಜನರ ಮಧ್ಯೆ ಒಂದು ಭಾಗ ದಷ್ಟಕ್ಕೆ ಬೇಕಾದ ವಸ್ತುವಾಯಿತು ಸಾರ್ವಭೌಮನಾಗಬೇಕಾದ ಮನುಷ್ಯನು ನಾಡದೊರೆಯಾದನು ನಾಡದೊರೆಯಾಗಬೇಕಾದವನು ಒಂದು ಹಳ್ಳಿಗೆ ಗೌಡನಾದನು ಬಹುಜನಕ್ಕೆ ಉಪಯೋಗ ಪಡುವ ವಸ್ತು ಕೊಂಚ ಜನದ ಆಸ್ತಿಯಾಯಿತು ಎಂದು ಫಲ ಸೃ ಶ್ರುತಿಯ ಒಂದನ್ನು ಈ ಪ್ರಸಂಗದಲ್ಲಿ ಅವರು ಹೇಳುತ್ತಾರೆ ರಾಮನು ನಾರಾಯಣನ ಅವತಾರ ವೇದ ವೇದ್ಯನಾದ ಆ ಪರಮ ಪುರುಷನು ದಶರತನ ಮಗನಾಗಿ ಅವತಾರ ಮಾಡಲು ವೇದವೂ ಕೂಡ ವಾಲ್ಮೀಕಿಯಿಂದ ಸಾಕ್ಷಾತ್ತಾಗಿ ರಾಮಾಯಣದ ರೂಪದಲ್ಲಿ ಅವತಾರ ಹೊಂದಿತು ಎಂಬ ಅರ್ಥದ ಒಂದು ಶ್ಲೋಕವನ್ನು ಸಂಪ್ರದಾಯದಲ್ಲಿ ಹೇಳುತ್ತಾರೆ ವೇದ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾಧಾ ಸಿತ್ಸಾಕ್ಷಾರ್ ಮಾಯಾತ್ಮನ ಎಂಬುದು ಆ ಶ್ಲೋಕ ಆದರೆ ಶ್ರೀರಾಮ ಮಾನವತ್ವ ಪಕ್ಷದವರು ಆ ಶ್ಲೋಕಕ್ಕೆ ಬೇರೆ ರೀತಿ ಅನ್ವಯ ಅರ್ಥಗಳನ್ನು ಹೇಳುತ್ತಾರೆ ದಶರಥಾತ್ಮಜೆ ವೇದ ವೇದ್ಯೆ ಪರೇ ಪುಂ ಪುಂಸಿ ಜಾತೆ ಎಂಬ ಅನ್ವಯದಂತೆ ಪದಗಳನ್ನು ಜೋಡಿಸಿಕೊಂಡು ದಶರಥನ ಪುತ್ರನು ಕಾಲಕ್ರಮದಲ್ಲಿ ಜನರ ಭಾವನೆಯಲ್ಲಿ ವೇದ ವೇದ್ಯ ಪರಮಪುರುಷನಾಗಿ ಬಿಡಲು ವಾಲ್ಮೀಕಿಯ ಮೂಲಕ ರಾಮಾಯಣದ ರೂಪದಲ್ಲಿ ವೇದದ ಅವತಾರವಾದದಾಗಿ ಭಾವನೆಯು ಬಂದಿತು ಎಂಬ ಅಭಿಪ್ರಾಯವನ್ನು ಅದಕ್ಕೆ ಹೇಳುತ್ತಾರೆ ವಾಲ್ಮೀಕಿ ರಾಮಾಯಣ ಲಾರ್ಜ್ ಅರ್ನಲ್ ಸಂಸ್ಕರಣದಲ್ಲಿ ಶ್ರೀ ಕುಪ್ಪುಸ್ವಾಮಿ ಶಾಸ್ತ್ರಿ ಅವರು ನೋಡುವುದು ಹೀಗೆ ರಾಮನವಮಿಯ ನಾಯಕನಾದ ಶ್ರೀರಾಮನು ಮಾನವನು ಎಂಬುದನ್ನು ಸಮರ್ಥಿಸುವ ಅನೇಕ ಯುಕ್ತಿಗಳನ್ನು ಇಲ್ಲಿ ನೋಡಿದೆವು ಇದರ ವಿರೋಧ ಪಕ್ಷದವರು ಯುಕ್ತಿಗಳನ್ನು ಮನಸ್ಸಿಗೆ ತೆಗೆದುಕೊಂಡ ಇವೆರಡರ ತೋಲನೆ ಮಾಡಬೇಕು ರಾಮನ ನರತ್ವವಾದದನ್ನು ವಾದವನ್ನು ನೋಡಿಯಾದ ಬಳಿಕ ಈಗ ಅವನು ನಾರಾಯಣತ್ವವಾದವನ್ನು ಅವಲೋಕಿಸಬಹುದು ಅದರ ಪ್ರಾರಂಭದಲ್ಲಿ ರಾಮ ಎಂಬ ಪದವು ನಾರಾಯಣನಿಗೆ ಪರ್ಯಾಯ ಪದವಾಗುವ ಯೋಗ್ಯತೆಯನ್ನು ಹೊಂದಿದೆಯೋ ಹೊಂದಿದೆಯೇ ಎಂಬುದನ್ನು ಪರಿಶೀಲ ಪರಿಶೀಲಿಸಬೇಕು ನಾರಾಯಣ ಎಂದರೆ ಪರತತ್ವ ಪರಮಾತ್ಮ ಪರಂಜೋತಿ ಪರಬ್ರಹ್ಮ ಎಂದು ಶ್ರುತಿಯು ಸ್ಪಷ್ಟವಾಗಿ ಹೇಳುತ್ತದೆ ನಾರಾಯಣ ಪರಂ ಬ್ರಹ್ಮ ತತ್ವ ನಾರಾಯಣ ಪರಹ ನಾರಾಯಣ ಪರೋ ಜ್ಯೋತಿರಾತ್ಮ ನಾರಾಯಣ ಪರಃ ಮಹಾನಾರಾಯಣೋಪನಿಷತ್ತು ರಾಮ ಎಂಬ ಪದವು ಕೂಡ ಆ ಪರಬ್ರಹ್ಮನೇ ಹೇಳುತ್ತದೆ ಎಂದು ಉಪನಿಷತ್ತು ಅಷ್ಟೇ ಸ್ಪಷ್ಟವಾಗಿ ಉದ್ಘೋಷಿಸುತ್ತದೆ ಇತಿ ರಾಮ ಪದೇನ ಆಸವು ಪರಬ್ರಹ್ಮಾಭಿಧೀಯತೆ ರಾಮ ತಾಪಿನ್ಯುಪನಿಷತ್ತು ರಾಮ ಎಂಬ ಶಬ್ದವು ರಂ ಎಂಬ ಧಾತುವಿನಿಂದಾಗಿದೆ ಆ ಧಾತುವಿಗೆ ಕ್ರೀಡೆ ಎಂಬ ಅರ್ಥ ಆದ್ದರಿಂದ ರಾಮ ಶಬ್ದಕ್ಕೆ ಕ್ರೀಡಿಸುವವನು ರಮತೆ ಇತಿ ರಾಮ ಅಥವಾ ರತಿಯನ್ನು ಅಂದರೆ ಕ್ರೀಡೆಯ ಆನಂದವನ್ನು ಉಂಟು ಮಾಡುವವನು ರಮಯತಿ ಇತಿ ರಾಮ ಯೋಗಿಗಳ ಹೃದಯದಲ್ಲಿ ರಮಿಸುವವನು ಅಥವಾ ಯೋಗಿಗಳು ಯಾವನಲ್ಲಿ ರಮಿಸುತ್ತಾರೆಯೋ ಅವನು ರಮತೆ ಯೋಗಿ ಫೃನ್ಮಧ್ಯೆ ಇತಿ ರಾಮ ಸಾರ್ಥಕಾರಣದ್ವಯಂ ರಾಮು ರಮಸ್ ರಮಂತೆ ಎತ್ರ ಯೋಗಿನಃ ರಾಮರಹಸ್ಯೋಪನಿಷತ್ತು ರಮಂತೆ ಯೋಗಿ ನೋನಂತೆ ನಿತ್ಯಾನಂದೇ ಚಿದಾತ್ಮನಿ ರಾಮರ್ಚನಿ ಎಂದು ಅರ್ಥ ಯೋಗಿಗಳು ಆತ್ಮರಾಮರು ಆತ್ಮಕ್ರೀಡರು ಆತ್ಮರತಿಯುಳ್ಳವರು ಅವರ ರತಿಯೇ ಆಶ್ರಯವಾಗಿರುವ ಶ್ರೀರಾಮ ಆ ಆತ್ಮಸ್ವರೂಪವೇ ಅಲ್ಲದೆ ಬೇರೇನೂ ಆಗಿರಲು ಸಾಧ್ಯ ರಾಮನು ಅಭಿರಾಮನು ಅಭಿರಾಮಸ್ಯ ರಾಮಸ್ಯ ಅಭಿರಾಮಸ್ಥ ರಾಮಸ್ಥರಿತಂ ಮುದ್ಯತಹ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗಮೂರು ಎಂದು ಮಹರ್ಷಿ ವಾಲ್ಮೀಕಿಗಳು ಅಪ್ಪಣೆ ಕೊಡಿಸುತ್ತಾರೆ ಹಾಗೆ ರಮಣೀಯ ತದೇವ ರಮ್ಯಂ ಪರಮ ನಯನೋತ್ಸವ ಕಾರಣಂ ಸಕಲ ಅಪ್ಪೋ ಜ್ಯೋತಿ ಸ್ಥಲಂ ನಾರಾಯಣಸ್ಥಲಂ ಚೇತಿಯೋಗಶಾಸ್ತ್ರೂ ಪ್ರಸಿದ್ಧ ಶ್ರೀ ಶಂಕರಾಚಾರ್ಯರ ರಾಜಯೋಗ ಭಾಷ್ಯ ಎಂದು ಮಹಾಯೋಗಿಗಳು ಕಣ್ಣಾರೆ ಕಂಡು ವರ್ಣಿಸಿರುವ ಪರಮಾತ್ಮನೇ ಅಲ್ಲವೇ ಸತ್ಯಾತ್ಮ ಪ್ರಾಣ ಮನ ಆನಂದಂ ಎಂದಲ್ಲದೆ ಉಪನಿಷತ್ತು ಅವರನ್ನು ಕೊಂಡಾಡುವುದು